ಹದಿಮೂರು ಮಹಾಪೂಜೆ ಇಂದು ದದೀಚಿ ಮಹರ್ಷಿಗಳ ಆಶ್ರಮದಲ್ಲಿ ಅವರಿಗೆ ದೇವತೆಗಳೆಲ್ಲರೂ ಸೇರಿ ಒಂದು ಮಹಾಪೂಜೆಯನ್ನು ಒಪ್ಪಿಸುತ್ತಾರೆ ದೇವಗುರುಗಳಾದ ಬೃಹಸ್ಪತಿ ದೇವರಾಜನಾದ ಇಂದ್ರ ದೇವ ಮುಖ್ಯರಾದ ಅಗ್ನಿವಾಯು ಮೊದಲಾದವರು ಎಲ್ಲರೂ ಅಲ್ಲಿ ನೆರೆದಿದ್ದಾರೆ ನೆರೆದಿದ್ದಾರೆ ಆಶ್ರಮದ ಮರ ಮರ ಗಿಡ ಗಿಡಗಳ ಎಲೆ ಎಲೆ ಮೇಲೂ ಒಬ್ಬೊಬ್ಬ ದೇವತೆಯು ಬಂದು ನೆಲೆಸಿದೆ ವಿಚಿತ್ರವಾದ ಮಂಟಪವೊಂದು ಸಿದ್ದವಾಗಿದೆ ನಾನಾ ವರ್ಣಗಳ ಮೆಂಚುಗಳು ಮೋಡಗಳು ಅಲ್ಲಲ್ಲಿ ಇದ್ದು ಈ ಮಂಟಪಕ್ಕೆ ಶೋಭಾವಹವಾಗಿವೆ ಒಂದು ಮೂಲೆಯಲ್ಲಿ ಅಪ್ಸರೋ ಅಪ್ಸುರೋ ನರ್ತರ ನರ್ತನವೂ ನಡೆಯುತ್ತದೆ ಹಿಮ್ಮೇಳಿದ ಗಂಧರ್ವ ಮದ್ದಳೆಯೊಡನೆ ಮೋಡಗಳ ಸಣ್ಣ ಗುಡುಗು ಸೇರಿದೆ ನಂದನದ ಕಲ್ಪವೃಕ್ಷಗಳು ಅಲ್ಲಿನ ಮಹಾವೃಕ್ಷಗಳಲ್ಲಿ ನಿಂತು ಬೇಕಾದವರಿಗೆ ಬೇಕಾದನ್ನು ಕೊಡಲು ಸಿದ್ಧವಾಗಿದೆ ಚಿಂತಾಮಣಿಯು ಬಂದು ಅಲ್ಲಿ ದೊಡ್ಡ ದೊಡ್ಡ ರತ್ನಸ್ತಂಭ ರತ್ನಸ್ತಂಭಗಳಾಗಿ ಚಿನ್ನದ ತೊಲೆ ಬೆಳ್ಳಿಯ ಹಲಗಗಳಿಂದ ಒಂದು ಮೂಲಮಂಟಪವನ್ನು ರಚಿಸಿದೆ ಆ ವೈಭವಕ್ಕೆ ತಕ್ಕಂತೆ ಮಹರ್ಷಿಗಳು ಕುಳಿತುಕೊಳ್ಳಲು ವಿಚಿತ್ರ ರತ್ನಾಸನವೊಂದು ಸಿದ್ಧವಾಗಿದೆ ದೇವಗುರುಗಳಿಗೂ ದೇವರಾಜನಿಗೂ ದೇವಮುಖ್ಯರಿಗೂ ಸೊಗಸಾದ ಆಸನಗಳು ಪ್ರತ್ಯೇಕ ಪ್ರತ್ಯೇಕವಾಗಿ ಏರ್ಪಟ್ಟಿವೆ ಸಕಾಲವಾಗುತ್ತಲೋ ದದೀಜಿ ಮಹರ್ಷಿಯು ದಯಮಾಡಿಸಿದ್ದನು ದೇವಗುರುವು ಮತಗಳನ್ನು ಹೇಳುತ್ತಿರಲು ದೇವರಾಜನು ಅವರಿಗೆ ದಿವ್ಯ ಗಂಗೋದಕದಿಂದ ಅಭಿಷೇಕವನ್ನು ಮಾಡಿದನು ಕಾಮಧೇನುವಿನ ಹಾಲು ಆ ಹಾಲಿನಿಂದಾದ ಮೊಸರು ತುಪ್ಪುಗಳಿಂದ ಕಲ್ಪವೃಕ್ಷಗಳು ಒದಗಿಸಿದ ಮಧುಶರ್ಕರಗಳಿಂದ ಅಭಿಷೇಕವಾಯಿತು ನಂದನವನದ ಹೂಮಾರಗಳನ್ನು ದಿವ್ಯ ಗಂಧಾನುಲೇಪನವನ್ನು ಒಪ್ಪಿಸಿದರು ಅಮೃತ ತಂದು ನಿವೇದಿಸಿದರು ಕರ್ಪೂರದ ಆರತಿಯನ್ನು ಎತ್ತಿದರು ಬ್ರಹ್ಮಜ್ಞನೆಗೆ ಜಯವಾಗಲಿ ಪರಿಪೂರ್ಣ ಸ್ವರೂಪನಿಗೆ ಜಯವಾಗಲಿ ಪೂರ್ಣ ಕಾಮನಾದ ಈ ಆತ್ಮಸ್ವರೂಪನಿಗೆ ಒಪ್ಪಿಸಿದ ಈ ನಮ್ಮ ಪೂಜೆಯು ಸಫಲವಾಗಲಿ ಎಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಪೂಜೆಯನ್ನು ಮುಗಿಸಿದರು ದದೀಚೆಯು ದೇಹಭಾವವನ್ನು ತ್ಯಜಿಸಿ ಕೇವಲ ಬ್ರಹ್ಮಸ್ವರೂಪನಾಗಿ ಕುಳಿತು ಪೂಜೆಯನ್ನೆಲ್ಲ ಸ್ವೀಕಾರ ಮಾಡಿದನು ಪೂಜಾಂತ್ಯದಲ್ಲಿ ಭಯಿರ್ಮುಖನಾಗಿ ದೇವತೆಗಳು ಸಲ್ಲಿಸಿದ ಈ ಪೂಜೆಯಿಂದ ಅವರು ಸಕಾಮರಾಗಲಿ ಏನು ಬರಬೇಕೋ ಕೇಳಿ ಎಂದನು ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿ ಅಮೃತಗಳನ್ನು ಪಡೆದಿರುವ ದೇವತೆಗಳು ಬ್ರಹ್ಮಜ್ಞನಾದ ದೀಚೆಯ ಮುಂದೆ ಹೊರಗಳನ್ನು ಕೇಳಿಕೊಳ್ಳುತ್ತಿದ್ದಾರೆ ಆತನು ದೇಹದಲ್ಲಿರುವ ಜಡಭೂತಗಳು ಭೂತಗಳ ತತ್ಪಾ ತತ್ಮಾತ್ರೆಗಳ ತನ್ಮಾತ್ರೆಗಳು ಪರಿಪೂರ್ಣತೆಯನ್ನು ಕಕ್ಕು ಕಕ್ಕದಲ್ಲಿ ಆಕಾಶದಲ್ಲಿರುವ ಶಬ್ದವೆಲ್ಲ ಪಿಂಡೀಕೃತವಾಗಿ ಸಂಚಲಿತವಾದಂತೆ ದೇಹದೇಹದಲ್ಲಿಯೂ ಪ್ರತ್ಯೇಕ ಪ್ರತ್ಯೇಕವಾಗಿ ನಿಂತಿದ್ದರೂ ವಿಶ್ವವನ್ನೆಲ್ಲ ವ್ಯಾಪಿಸಿರುವ ಪ್ರಾಣವೇ ಮೂರ್ತಿವೆತ್ತು ಬಂದು ತನ್ನಿಂದ ಬಂದಿರುವ ದೇವತೆಗಳನ್ನು ಅನುಗ್ರಹಿಸುವಂತೆ ವರವನ್ನು ಕೊಡುತ್ತಿದ್ದಾನೆ ವಿಶ್ವವ್ಯಾಪಕಗಳಾಗಿ ಬ್ರಹ್ಮಾಂಡವನ್ನೆಲ್ಲ ರಚಿಸಿರುವ ಪಂಚಭೂತಗಳು ತೃಪ್ತ ತೃಪ್ತಗಳಾಗಿ ಶ್ರುತಿ ಭಗವತಿಯು ನುಡಿದಿದ್ದಳು ಬ್ರಹ್ಮಸ್ವರೂಪನಾದವನಿಗೆ ದೇವತೆಗಳೆಲ್ಲರೂ ಬಲಿಯನ್ನು ಒಪ್ಪಿಸುವರು ಎಂದು ಅದನ್ನಿಂದು ಕಂಡೆನು ದೇಹಾಭಿಮಾನ ಶೂನ್ಯವಾಗಿ ಪರಿಪೂರ್ಣ ವಸ್ತುವಿನಲ್ಲಿ ಅಪ್ಯವನ್ನು ಪಡೆದ ಮಹಾನುಭಾವನಿಂದ ದೇವತೆಗಳು ವರವನ್ನು ಪಡೆಯುವರೆಂದು ಇಂದು ಕಂಡೆವು ಈ ಮಹಾತ್ಮನಿಗೆ ಪೂಜೆಯನ್ನು ಒಪ್ಪಿಸಿ ಬ್ರಹ್ಮಾಂಡವನ್ನೇ ತೃಪ್ತಿಪಡಿಸಿದ ದೇವತೆಗಳಿಗೆ ಇಚ್ಛಾಪೂರ್ಣವಾಗದಿರುವುದೆಂತು ಎಂದು ಎಂಬ ಸಂತೋಷದಿಂದ ನರ್ತಿಸಿದವು ಬ್ರಹ್ಮಾಂಡದಲ್ಲಿರುವ ಪಿಂಡಾಂತವೊಂದೊಂದನ್ನು ಸಂಘಟಿಸುವ ಪಂಚಮಹಾಭೂತಗಳು ತಮ್ಮ ಸ್ಥೂಲ ಸೂಕ್ಷ್ಮಕಾರಣಾವಸ್ತುಗಳಲ್ಲಿಯೂ ತೃಪ್ತವಾದವು ಎಂದ ಸ್ವೇದಜ ಅಂಡಜ ಜರಾಯುಜ ಎಂಬ ಪಂಚವಿಧ ಪ್ರಾಣಿಗಳು ತೃಪ್ತಿಯನ್ನು ಪಟ್ಟವೆಂದು ಬೇರೆಯಾಗಿ ಬೇರೆಯಾಗಿ ಹೇಳಬೇಕಾದದೇನು ಆ ಬ್ರಹ್ಮರ್ಷಿಯ ಮುಂದೆ ದೇವರಾಜನ ಕೈಮುಗಿದು ನಿಂತಿದ್ದಾನೆ ದೇವಗುರುವಿನ ಅಪ್ಪಣೆಯಿಂದ ನುಡಿಯುತ್ತಿದ್ದಾನೆ ದೇವ ತಮ್ಮ ಮುಂದೆ ಕ್ಷುದ್ರರೆಂದು ಹೇಳಿಕೊಳ್ಳಲು ಆಗದ ಕ್ಷುದ್ರರು ನಾವು ತಾವು ಈ ಬ್ರಹ್ಮಾಂಡದಲ್ಲಿರುವ ಬ್ರಹ್ಮಾಂಡವನ್ನು ತನ್ನೊಳಗಿರುವ ಅವ್ಯಕ್ತಕ್ಕಿಂತಲೂ ಆಚೆದನ್ನು ಬಲ್ಲವರು ಈ ಬ್ರಹ್ಮಾಂಡ ನಾಯಕನಾದ ಮಹಾವಿಷ್ಣುವಿನ ತಮ್ಮ ಸನ್ನಿಧಾನಕ್ಕೆ ಬಂದು ಬೇರಿಕೊಳ್ಳುತ್ತಿರುವವು ತಮ್ಮ ಮೈಯೆಲ್ಲವೂ ತಪಸ್ಸಿನಿಂದ ವಜ್ರವಾಗಿರುವುದು ರಕ್ತ ಮಾಂಸಾದಿ ಸಪ್ತಧಾತುಗಳನ್ನು ತಮ್ಮ ತಪಬಲದಿಂದ ವಜ್ರಗಳನ್ನಾಗಿ ಮಾಡಿರುವವರು ತಾವು ದೇವಗಣ ಸಂರಕ್ಷಣಾರ್ಥವಾಗಿ ಬ್ರಹ್ಮಾಂಡದ ಪ್ರಯೋಜನ ಜನಕ್ಕಾಗಿ ವರವನ್ನು ಕೊಡಬೇಕು ಬ್ರಹ್ಮಿಯೋ ಕೇಳಿದನು ವರವು ಬೇಕು ಕೊಟ್ಟಿದ್ದೇನೆ ಈಗ ಬಾಯಿಬಿಟ್ಟು ಹೇಳು ಇಂದ್ರನು ನಡುಗುತ್ತಾ ಹಿಡಿದನು ದೇವ ತಮ್ಮ ಬೆನ್ನು ಬೇಕು ಈ ದೇಹದಲ್ಲಿ ಇನ್ನೂ ಪ್ರಾಣವಿದ್ದಾಗಲೇ ಬೇಕೋ ಅಥವಾ ಅನಂತರ ತೆಗೆದುಕೊಳ್ಳುವಿರೋ ದೇವ ತಾವು ಈ ದೇಹವನ್ನು ಬಿಟ್ಟರೆ ಅಸ್ಥಿಯು ಅಥತೇಜವಾಗುವುದು ಅದು ಆಗ ವಜ್ರವಾಗುವುದಿಲ್ಲ ನಾವು ತಮ್ಮ ಬೆನ್ನುಮೂಳೆಯಿಂದ ವಜ್ರವನ್ನು ಮಾಡಬೇಕೆಂದಿರುವವು ವಜ್ರವು ಸರ್ವಶಸ್ತಗಳಲ್ಲೂ ಉತ್ತಮವಾಗುವುದು ಆದ್ದರಿಂದ ಅನುಗ್ರಹ ಮಾಡಿ ತಾವು ಸಜೀವರಾಗಿರುವಾಗಲೇ ಅಸ್ಥಿಯನ್ನು ದಾನ ಮಾಡಬೇಕು ದಧೀಶಿಯು ನಕ್ಕನು ಎಲ್ಲರೂ ತಾನೋ ತಾನೋ ಎಂದುಕೊಳ್ಳುವ ದೇಹದ ಮೇಲೆ ಅಭಿಮಾನವಿಲ್ಲದ ಆತನಿಗೆ ದೇವರಾಜನ ಪ್ರಾರ್ಥನೆಯಲ್ಲಿ ಅಂತಹ ವಿಶೇಷವೇನು ಕಾಣಲಿಲ್ಲ ಆತನು ತನ್ನ ಬೆನ್ನುಮೂಳೆಯನ್ನು ಕೇಳುತ್ತಿದ್ದಾನೆ ಅದನ್ನು ಕೊಟ್ಟು ದೇಹ ಉಳಿಯುವಂತಿಲ್ಲ ಅಥವಾ ದೇವ ದೇಹ ಉಳಿಯಬೇಕೆಂದರೆ ಇನ್ನೊಂದು ಬೆನ್ನುಮೂಳೆಯನ್ನು ಬೆಳೆಸಬೇಕು ಆತನಿಗೆ ಈ ಎರಡನೆಯ ಅಭಿಪ್ರಾಯವೂ ಹಿಡಿಯಲಿಲ್ಲ ಯಾವತ್ತಾದರೂ ಯಾವತ್ತಾದರೂ ಎಸೆಯಬೇಕಾದ ದೇಹವಿದು ಈವತ್ತೇ ಹೋದರೆ ಏನು ಮಹಾ ಈಗ ಈ ದೇಹವನ್ನು ದೇವ ಕಾರ್ಯಾರ್ಥವಾಗಿ ಬಿಡುವುದಕ್ಕಿಂತ ಇನ್ನೇನು ಬೇಕು ಎಂದು ದೇಹಾಭಿಮಾನಿಯಾದ ಕ್ಷ ಕರೆದು ಇದೋ ಈ ದೇವರಾಜನ ಪ್ರಾರ್ಥನೆಯನ್ನು ಸಲ್ಲಿಸು ಅದುವರೆಗೆ ನಾನು ಇಲ್ಲಿರುವೆನು ಎಂದು ಎಂದನು ಕ್ಷರಪುರುಷನು ದೇವ ನನ್ನದೊಂದು ಪ್ರಾರ್ಥನೆಯುಂಟು ಸರ್ವ ದೇವತಾತ್ಮಕವಾದ ಕಾಮಧೇನು ಬೆನ್ನನ್ನು ನೆಕ್ಕಿ ಮೂಳೆಯನ್ನು ಬಿಡಿಸಲಿ ಈ ನನ್ನ ಪ್ರಾರ್ಥನೆಯನ್ನು ಪ್ರಾರ್ಥನೆಯನ್ನು ದೇವರಾಜನು ನಡೆಸಿಕೊಳ್ಳಲಿ ಎಂದು ಕೈಮುಗಿದನು ಗದೀಚಿಯನ್ನು ಅದಕ್ಕೂ ನಕ್ಕು ಅಂತೂ ಇಂತು ಮುಗಿಯಿತಂದು ಕಂತೆ ಒಗೆ ಹಾಗೆ ಬಿದ್ದರೆ ಹೆಚ್ಚೇನು ಹೀಗೆ ಬಿದ್ದರೆ ಕಡಿಮೆಯೇನು ಆಗಲಿ ನೆರವೇರಲಿ ಎಂದು ಇಂದನನ್ನು ಕರೆದು ಶ್ವರಪುರುಷನ ಇಷ್ಟವನ್ನು ತಿಳಿಸಿದನು ಇಂದನು ಆಗಲೆಂದು ಕಾಮಧೇನು ಕರೆದು ಹೇಳಿದನು ಕಾಮಧೇನು ನನಗೆ ಅದರಿಂದ ಹೆಸರು ಬರದಿರಲಿ ನಾನು ಆ ಕಾರ್ಯವನ್ನು ಏಕಾಂತದಲ್ಲಿ ಮಾಡಲು ಅಪಣೆಯಾಗಬೇಕು ಎಂದನು ಇಂದನು ಆಗಲೆಂದನು ಇಂದನು ಕಾಮಧೇನು ರಕ್ಷಣೆಗೂ ಆ ಬೆನ್ನುಮೂಳೆಯನ್ನು ತೆಗೆದುಕೊಂಡು ಹೋಗಿ ವಿಶ್ವಕರ್ಮನಿಗೆ ಕೊಟ್ಟು ಅದನ್ನು ವಿಶೇಷ ಆಯುಧವನ್ನಾಗಿ ಮಾಡಲು ತಕ್ಕ ಪರಿವಾರವನ್ನು ಅಲ್ಲಿ ಗೊಟ್ಟು ಮಾಡಿ ತಾನು ತನ್ನವರನ್ನು ಕರೆದುಕೊಂಡು ಬ್ರಹ್ಮರ್ಷಿಯ ಅಪ್ಪಣೆ ಪಡೆದು ಹೊರಟು ಹೋದನು ದದೀಚಿಯು ತನ್ನ ಧ್ಯಾನದಿಂದಲೇ ಆತನ ಆನಂದವು ಘನವಾಗಿ ಜ್ಞಾನ ಸ್ವರೂಪವಾಗಿ ತಾನೇ ಆಗ ತು ಅಲ್ಲಿಗೆ ಬಂದನು ದದೀಚಿಯು ನಾಮರೂಪಾತ್ಮಕವಾದ ಪ್ರಪಂಚವನ್ನು ಬಿಟ್ಟು ಆನಂದಮಯ ಕೋಶವನ್ನು ದಾಟಿ ಆರೂಢನಾಗಿ ಸಮುದ್ರದ ಜಲದಲ್ಲಿ ಬೆರೆದು ಹೋಗುವ ನದಿ ಜಲದಂತೆ ಕರಗುತ್ತಿದ್ದಾನೆ ಆಕಾಶದಲ್ಲಿ ತುಂಬಿರುವ ಪ್ರಣವದಲ್ಲಿ ತನ್ನ ಜ್ಞಾತೃಭಾವವನ್ನು ಬಿಟ್ಟು ಸ್ವಭಾವರಹಿತವಾದ ಭಾವದಲ್ಲಿ ಲೀನವಾಗುವ ಪ್ರಯತ್ನದಲ್ಲಿದ್ದಾನೆ ಒಬ್ಬನಲ್ಲಿ ಆತನದು ಬೇಲಿ ಹಾರುವ ಪ್ರಯತ್ನ ದೇಹತತ್ವವನ್ನು ದಾಟಿದ್ದಾನೆ ಮನಸ್ತತ್ವವನ್ನು ದಾಟಿದ್ದಾನೆ ಬುದ್ಧಿಯಲ್ಲಿರುವ ಅಹಂಕಾರ ತತ್ವದಿಂದ ಪರಾಜ್ಮುಖಾಗುತ್ತಿದ್ದಾನೆ ಇನ್ನು ಪ್ರತ್ಯೆಯು ಅಳಿದಿಲ್ಲ ಇನ್ನೂ ಪ್ರತ್ಯಭಿಜ್ಞೆಯೂ ಅಳಿದಿಲ್ಲ ಆಗ ತು ಎಂದು ಕೂಗುತ್ತಾ ಒಳಗೆ ಬಂದನು ಆತನ ಸನ್ನಿಧಾನವು ಆತನ ನಾಮನಿರ್ದೇಶ ಪೂರ್ವವಾಗಿ ಕೂಗುವುದು ಸೇರಿ ದಧೀಚಿಯನ್ನು ಹಿಂದಕ್ಕೆ ಕರೆಯಿತು ಮತ್ತೆ ಜ್ಞಾತೃಭಾವವು ಪ್ರಬಲವಾಯಿತು ಅಲ್ಲಿಂದ ಶುದ್ಧಾಕಾಶ ಮಂಡಲದಿಂದ ಕ್ರಮಕ್ರಮವಾಗಿ ಪಂಚಭೂತಗಳನ್ನೆಲ್ಲ ಪ್ರವೇಶಿಸಿ ಸಂಘಾತ ರೂಪಕವಾದ ಕ್ಷೇತ್ರವನ್ನು ಪ್ರವೇಶಿಸಿ ಮತ್ತೆ ಎಚ್ಚರಿಕೊಂಡು ಯಾರು ಎಂದನು ತು ಗೋತ್ರ ಸೂತ್ರಾತ್ಮಕವಾದ ಪ್ರಬಲವನ್ನು ಹೇಳಿ ಅಭಿವಂದಿಸಿದನು ದದೀಚಿಯು ಮತ್ತೆ ಮಿತ ಮಿತಪ್ರಜ್ಞನಾಗಿ ಪಂಚಭೂತ ಸಂಘಾತವಾದ ಕ್ಷರಪುರುಷನ ಕ್ಷೇತ್ರಕ್ಕೆ ಪ್ರವೇಶಿಸಬೇಕಾಗಿ ಬಂತೆಂದು ಆಶ್ಚರ್ಯಪಡುತ್ತಾ ಅವೆಲ್ಲವೂ ಮಾಯಾ ಸಕಲವಾಗಿದ್ದರೂ ಅಗ್ನಿ ಸಂಪರ್ಕದಿಂದ ಬಿಸಿಯನ್ನು ಕೆಂಪು ಬಿಸಿಯನ್ನು ಕೆಂಪನ್ನು ಪಡೆದ ಲೋಹಪಿಂಡದಂತೆ ಚೇತನ ಚೈತನ್ಯದಿಂದ ತನ್ನ ಸಂಪರ್ಕದಿಂದ ತಾವೂ ಚೇತನವಾಗಿರುವ ಆಶ್ಚರ್ಯಕರವಾದ ದೃಶ್ಯದಿಂದ ಸಂತೋಷಪಡುತ್ತಾ ಆತನನ್ನು ಮಾತನಾಡಿಸಿದನು ಏನು ಟ್ರಸ್ಟ್ ಇಲ್ಲಿಯೇ ಅವರಿಗೆ ಬಂದೆಯಲ್ಲ ಟ್ರಸ್ಟ್ ಹೇಳಿದನು ಇಂದು ಇಲ್ಲಿಗೆ ಬಂದಿದ್ದನಂತೆ ನೀನು ಅವನಿಗೆ ವಜ್ವಾಸ ವಜ್ಜಾಸ ವಜಸಾರವಾದ ನಿನ್ನ ಬೆನ್ನುಮೂಳೆಯನ್ನು ಕೊಟ್ಟಿಯಂತೆ ಹೌದು ಅದರಿಂದ ಅದರಿಂದಾಗುವ ಅನರ್ಥವನ್ನು ಬಂದೆಯಾ ನನಗೆ ಅರ್ಥವೂ ಅನರ್ಥವೇ ಅನರ್ಥವೂ ಅರ್ಥವೇ ಈಗ ಬಹುಕಷ್ಟದಿಂದ ನಾನು ನೀನು ಎಂಬ ಭೇದವನ್ನು ಕಲ್ಪಿಸಿಕೊಂಡು ಮಾತಾಡುವ ಮಾತನಾಡುವ ಅವಸ್ಥೆಯಲ್ಲಿ ಇದ್ದೇನೆ ನಿನಗೇನಾಗ ನಿನಗೇನಾಗಬೇಕು ಹೇಳು ತ್ವಷ್ಟುವು ಆ ಮಾತು ಕೇಳಿ ದಿಗಲಿನಿಂದ ಹೇಳಿದನು ದೇವ ನಾನು ಕೊಲ್ಲಲು ಈ ಇಂದ್ರನನ್ನು ಕೊಲ್ಲಲು ಒಂದು ಕೃತ್ಯ ಮಾಡಿದ್ದೇನೆ ಅದನ್ನು ಈಗ ಯಾವ ಅಸ್ತ್ರಶಸ್ತ್ರಗಳಿಂದಲೂ ಹೊಡೆಯಲಾಗುವುದಿಲ್ಲವೆಂದು ಈ ಕಳ್ಳನ್ನು ನಿನ್ನ ಬಳಿಗೆ ಬಳಿಗೆ ಬಂದಿದ್ದಾನೆ ತಪಕ್ ಪವಿತ್ರವಾದ ನಿನ್ನ ಶರೀರದಿಂದ ಮೂಡಿಯನ್ನು ಕೇಳಿದ್ದಾನೆ ಅದರಿಂದ ಅವನು ಅದನ್ನು ಹೊಡೆದರೆ ನನ್ನ ಕಷ್ಟವೆಲ್ಲ ವ್ಯರ್ಥವಾಗುವುದು ಗದೀಜಿಗೆ ಆ ಮಾತು ಇಳಿಸಲಿಲ್ಲ ತ್ವಷ್ಟು ನೀನು ಬ್ರಹ್ಮನಾಗಿರುವುದು ಲೋಕವನ್ನು ಸಂತಾನದಿಂದ ತುಂಬುವುದಕ್ಕೆ ನಿನ್ನ ಕೆಲಸದಲ್ಲಿ ನೀನಿರು ಈ ಕೃತ್ಯ ಬದಲಾದವುಗಳನ್ನು ಮಾಡಿ ಇರುವ ಸ್ಥಿತಿಯನ್ನು ಕೆಡಿಸಬೇಡ ಈ ದ್ವೇಷ ಭಾವವನ್ನು ಇಲ್ಲಿಗೆ ಬಿಡು ಇಷ್ಟು ದಿವಸ ಈ ಭಾವದಲ್ಲಿ ಸಾಕು ಎಂದನು ಮಾತು ಮೃದುವಾಗಿ ಆಳುತ್ತಿದ್ದರು ಆ ನುಡಿಗಳಲ್ಲಿ ಏನೋ ವಜ್ರ ವಜ್ರಸಾರವಿದ್ದಂತೆ ಟ್ರಷ್ಟುವಿಗೆ ಹಿಡಿದು ಹೃದಯದಿಂದ ತುಂಬಿದೆ ಕರಾಳವಾದ ಇಂದ್ರ ದ್ವೇಷವೆಂಬ ಕತ್ತಲೆಯನ್ನು ತೊಳೆದು ಶುದ್ಧ ಮಾಡಿದಂತಾಯಿತು ಇಂದನಿಗೆ ಸಹಾಯ ಮಾಡಿಕೊಡುವುದು ಎಂದು ಕೇಳಿಕೊಳ್ಳಲು ಬಂದಿದ್ದವನು ಈಗ ತದ್ವಿರುದ್ಧ ಭಾವವನ್ನು ಹಿಡಿದಂತಾಗಿ ನಿಜ ದದೀಚಿಯು ಹಿಡಿದಿದ್ದು ಸರಿ ಸ್ಥಿತಿರಕ್ಷೆಗಳಿಗೆ ನಿಯಮಿತನಾಗಿರುವವನು ತನ್ನ ಅಧಿಕಾರವನ್ನು ಉಪಯೋಗಿಸಿದರೆ ನಾನೇಕೇ ಅಡ್ಡವಾಗಬೇಕು ಎನ್ನಿಸಿತು ತಾನು ಕೃತ್ಯ ಕೃತ್ಯವನ್ನು ಸೃಷ್ಟಿ ಸೃಷ್ಟಿಸಿದು ಒಂದು ಅಪರಾಧವಾದರೆ ಅದು ತನ್ನ ಕಾರ್ಯವನ್ನು ಮಾಡಲೇಬೇಕೆಂದು ಹಠ ತೊಡುವ ತೊಡಗುವುದು ಮಹತ್ತರವಾದ ಅಪರಾಧವೆನಿಸಿ ಕೃತ್ಯವು ಗೆದ್ದರೆ ಗೆಲ್ಲಲಿ ಸೋತರೆ ಸೋಲಲ್ಲಿ ಅದರ ವಿಚಾರವಾಗಿ ಅಭಿಮಾನ ಪಡುವುದು ಎಡ್ಡತನ ಎನ್ನಿಸಿತು ಎದ್ದು ದರ್ಶನದಿಂದ ನನಗೆ ಚಿತ್ತಶುದ್ದಿಯಾಯಿತು ಇನ್ನು ಮೇಲೆ ಇಂತಹ ದುಷ್ಕೃತ್ಯಗಳಿಗೆ ಮನಸ್ಸು ಹೋಗದಿಲ್ಲ ಎಂದು ಪ್ರಾರ್ಥನೆ ಮಾಡಿ ಆತನ ಪಣೆಯನ್ನು ಪಡೆದು ಕ್ರೋಧ ದುಃಖಗಳಿಂದ ಸಂತೃಪ್ತನಾಗಿ ಬಂದಿದ್ದವನು ಆನಂದದಿಂದ ಸಂತೃಪ್ತನಾಗಿ ಹೊರಟು ಮತ್ತೆ ದದೀಚಿಯು ಮುಂಚಿನಂತೆ ಚತುರ್ಭೂತಗಳನ್ನು ಒಂದೊಂದಾಗಿ ದಾಟಿ ಆಕಾಶಕ್ಕೆ ಬಂದು ಅದರ ವಿಲಿಯನ ಗತಿಯನ್ನು ದಾಟಿ ಅಲ್ಲಿ ಭಾವವನ್ನು ಬಿಟ್ಟು ಬ್ರಹ್ಮಾಂಡ ಗತಿಯನ್ನು ಮೀರಿದನು ಪಿತ ಕ್ಷರಪುರುಷನು ಕಾಮಧೇನುವಿಗೆ ಆಜ್ಞೆಯನ್ನು ಕೊಟ್ಟನು ಆಕೆಯು ನಕ್ಕಿನಕ್ಕಿ ಬೆನ್ನು ಮೂಳೆಯನ್ನು ಬಿಡಿಸಿದಳು ದೇವರಾಜನು ದೇವರಾಜನ ಕರೆಯವರು ಆ ಮೂಳೆಯಿಂದ ಮೂಳೆಯನ್ನು ತೆಗೆದುಕೊಂಡು ಹೋಗಿ ವಿಶ್ವಕರ್ಮನಿಗೆ ಒಪ್ಪಿಸಿದರು ಆತನು ಅದು ಒಣಗುವುದರೊಳಗಾಗಿ ಅದನ್ನು ಕಳೆದು ಅಸ್ತ್ರಶಸ್ತ್ರಜ್ಞ ಶಸ್ತ್ರ ರಾಜನಾದ ಅಸ್ತ್ರಶಸ್ತ್ರ ರಾಜನಾದ ಆಯುಧವನ್ನು ಸಿದ್ಧ ಮಾಡಿ ಅದಕ್ಕೆ ವಜ್ರವೆಂದು ಹೆಸರಿತನು ದೇವರಾಜನು ಅದರ ತೇಜಸ್ಸು ನೋಡಿ ಸಂತೋಷಪಟ್ಟು ಅದನ್ನು ಧರಿಸಿ ವಜ್ರಹಸ್ತನೆಂದು ಹೊಗಳಿಸಿಕೊಂಡನು